ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದ ಪ್ರಾರಂಭ ಬೆಂಗಳೂರಿನಲ್ಲಿ ಮೊದಲನೆಯ ಹೋಟೆಲ್ ಅನ್ನು ಪ್ರಾರಂಭಿಸಿದವರು ಬ್ರಾಹ್ಮಣರು ಅವರು ಮುಳಬಾಗಿಲಿನವರು ಅವರ ಹೆಸರು ಅವನಿ ನರಸಿಂಗರಾಯರೆಂದು ಅವನಿ ಮುಳಬಾಗಿಲಿನಿಂದ ಐದಾರು ಮೈಲಿ ದೂರದಲ್ಲಿರುವ ಹಳ್ಳಿ ಅವನಿಗೆ ಅವಂತಿ ಕ್ಷೇತ್ರವೆಂದು ಹೆಸರುಂಟು ಅದನ್ನು ವಾಲ್ಮೀಕಿಗಳ ಆಶ್ರಮವೆಂದು ಹೇಳುತ್ತಾರೆ ಸೀತಾದೇವಿ ಕುಶಲರನ್ನು ಪ್ರಸವಿಸಿದ್ದು ಅಲ್ಲೇ ಎಂದು ಆಕೆ ಮಕ್ಕಳ ಕೊಳೆ ಬಟ್ಟೆಗಳನ್ನು ಒಗೆದ ಕೊಳದಲ್ಲಿಯ ಬೆಟ್ಟದ ಹೊಂಡಗಳೆಂದು ತೋರಿಸುತ್ತಾರೆ ಬೆಟ್ಟದ ಮೇಲೆ ಸೀತಾದೇವಿಯ ಗುಡಿ ಇದೆ ಆ ದೇವಿಯನ್ನು ಸೀತಾಲಕ್ಷ್ಮಿ ಎಂದು ಕೆಲವರು ಸೀತಾ ಗೌರಿ ಎಂದು ಕೆಲವರು ಹೇಳುತ್ತಾರೆ ಅವನಿಯ ಬೆಟ್ಟದಡಿಯಲ್ಲಿ ರಾಮಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ಭರತೇಶ್ವರ ಶತ್ರುಘ್ನೇಶ್ವರ ಆಂಜನೇಯೇಶ್ವರ ಈ ಐದು ಶಿವಲಿಂಗಗಳ ಗುಡಿಗಳು ಆಕರ್ಷಕವಾಗಿವೆ ಚೊಕ್ಕವಾದ ವಿಸ್ತಾರವಾದ ಕಟ್ಟಡಗಳು ಗುಡಿಯ ಆವರಣದಲ್ಲಿ ಆ ಹುಲ್ಲು ರಮಣೀಯವಾಗಿದೆ ಐದು ಗುಡಿಗಳಲ್ಲಿಯೂ ಮೇಲೆ ಅಮ್ಮನವರ ಗುಡಿಗಳಲ್ಲಿಯೂ ಪ್ರತಿನಿತ್ಯ ಕ್ರಮವಾಗಿ ಅರ್ಚನೆ ನಡೆಯುತ್ತದೆ ತಪಸ್ಸು ಯೋಗಾಭ್ಯಾಸಗಳನ್ನು ಮಾಡಬೇಕೆನ್ನುವರಿಗೆ ಇದು ಪ್ರಶಸ್ತವಾದ ಸ್ಥಳ ಬಹುಶಃ ಇದನ್ನು ಆಲೋಚಿಸಿ ಅಲ್ಲಿ ಮಠ ಸ್ಥಾಪನೆ ಮಾಡಿಸಿರಬಹುದು ಆ ಮಠ ವಿದ್ಯಾರಣ್ಯ ಸ್ವಾಮಿಗಳವರಿಂದ ಸ್ಥಾಪಿತವಾದದ್ದೆಂದು ನನ್ನ ಭಾವನೆ ಆ ಮಠದ ಸ್ವಾಮಿಗಳ ಹೆಸರಿನಲ್ಲಿ ವಿದ್ಯಾರಣ್ಯ ಎಂಬುದು ಕಂಡುಬರು ಕಾಣಬರುತ್ತದೆ ಗರಲಾಖ್ಯಪುರೇಶೋ ಸುರಲಾಲಿತ ಗೋಪುರೇ ಕಲಶೌಗಂ ಪ್ರತಿಶ್ಯಾಪ್ಯ ವಿದ್ಯಾರಣ್ಯೋ ಮಹಾಮುನಿ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಂಜನಗೂಡಿನಲ್ಲಿ ಗೋಪುರಕ್ಕೆ ಕಲಶ್ ಸ್ಥಾಪನೆ ಮಾಡಿದರ ಸ್ಮರಣೆ ನರಸಿಂಗರಾಯರ ಗಣ್ಯತೆ ಇಂಥ ಊರಿನವರು ನರಸಿಂಗರಾಯರು ಅವರ ಹೆಸರನ್ನು ನಾನು ಕೇಳಿದ್ದೇನೆಯೇ ಹೊರತು ಅವರನ್ನು ನಾನು ಕಂಡವನಲ್ಲ ನಸಿಂಗರಾಯರು ವರ್ಷಕ್ಕೆ ಒಂದೆರಡು ಸಾರಿ ಮುಳಬಾಗಿಲಿಗೆ ಹೋಗಿ ಬರುತ್ತಿದ್ದುದುಂಟು ಆಗ ನನಗೆ ಐದಾರು ವರ್ಷ ಇದ್ದಿರಬಹುದು ನರಸಿಂಗರಾಯರು ಊರಿಗೆ ಬರುವ ದಿವಸ ಊರಿನ ಕೆಲವು ಗಣ್ಯರಿಗೆ ಗೊತ್ತಾಗುತ್ತಿತ್ತು ಅವರು ನಾಳೆ ಬಂದಾನು ನರಸಿಂಗರಾಯ ಬಹುಶಃ ನಾಳಿದ್ದು ಬಂದಾರು ನರಸಿಂಗರಾಯರು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಕೆಲವರು ಆತನನ್ನು ಏಕವಚನದಲ್ಲಿಯೋ ಕೆಲವರು ಬಹುವಚನದಲ್ಲಿಯೋ ಕರೆಯುತ್ತಿದ್ದರು ಈ ಮಾತುಕತೆ ನಡೆಯುತ್ತಿದ್ದಾಗ ಒಂದು ಸಾರಿ ನಾನು ನನ್ನ ಚಿಕತಂದಿರನ್ನು ವಿಚಾರಿಸಿದೆ ಅವರು ಹೇಳಿದರು ನರಸಿಂಗರಾಯ ಅವನಿಯವನು ಬೆಂಗಳೂರಿನಲ್ಲಿ ಹೋಟೆಲ್ ಇಟ್ಟು ಮಸ್ತಾಗಿ ಹಣ ಸಂಪಾದಿಸಿದ್ದಾನೆ ಈಗ ಹಣವಂತನಾದದ್ದರಿಂದ ಅವನನ್ನು ರಾಯರು ಎಂದು ಕರೆಯುತ್ತಾರೆ ಎಂದು ನರಸಿಂಗರಾಯರು ಕೋಲಾರದಿಂದಲೋ ಬೌರಿಂಗ್ ಪೇಟೆಯಿಂದಲೋ ಒಂದು ಸ್ಪೆಷಲ್ ಜಟಕ ಮಾಡಿಕೊಂಡು ಬರುತ್ತಿದ್ದರು ಅವರನ್ನು ಎದುರುಗೊಳ್ಳಲು ಎಂಟು ಹತ್ತು ಮಂದಿ ಗುಂಪು ಸೇರುತ್ತಿತ್ತು ಆತ ಗಾಡಿಯಿಂದ ಇಳಿದ ಕೂಡಲೇ ಒಬ್ಬಿಬ್ಬರು ನಿಂಬೆಹಣ್ಣನ್ನು ಕೊಟ್ಟು ಕುಶಲ ಪ್ರಶ್ನೆ ಮಾಡುವರು ಒಬ್ಬಿಬ್ಬರು ಆತನ ಮೂಟೆಗಳನ್ನು ಹೊತ್ತು ಆತನ ಬಿಡಾರದಲ್ಲಿರಿಸುವರು ಈ ಸಂಭ್ರಮವನ್ನು ನೋಡಿದ್ದು ನನಗೆ ಜ್ಞಾಪಕವಿದೆ ಅವನಿಯರ ಹೋಟೆಲು ಅವನಿ ನರಸಿಂಗರಾಯರ ಹೋಟೆಲ್ ಇದ್ದದ್ದು ಬೆಂಗಳೂರಿನಲ್ಲಿ ದೊಡ್ಡಪೇಟೆ ಚಿಕ್ಕಪೇಟೆ ಸೇರುವ ಮೂಲೆಯಿಂದ ಚಿಕ್ಕಪೇಟೆಯ ಎಡಗಡಿಯ ಸಾಲಿನಲ್ಲಿ ಎಂಟು ಹತ್ತು ಮನೆಗಳಿಂದೀಚೆಗೆ ದಿವಂಗತ ರಾಜ ಸೇವಾಸಕ್ತ ಪಾಮಡಿ ಸುಬ್ಬರಾಮ ಶೆಟ್ಟರ ಅಂಗಡಿಯ ಸಮೀಪದಲ್ಲಿ ಆ ಅವನಿಯವರ ಹೋಟೆಲು ಎಂದು ಮುದುಕರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅವನಿ ರಸಿ ನರಸಿಂಗರಾಯರು ರಸಿಕರೆಂದು ತೋರುತ್ತದೆ ಕೊಂಚ ಪರಿವಾರವನ್ನಿಟ್ಟುಕೊಂಡಿದ್ದರು ಅವರು ಉದಾರಿಗಳು ಹೌದು ಮುಳಬಾಗಿಲಿಗೆ ಬಂದಾಗ ಗುಡಿಗಳಲ್ಲಿ ಪೂಜೆಗಳನ್ನು ನಡೆಸುತ್ತಿದ್ದರು ಬ್ರಾಹ್ಮಣರಿಗೆ ಸಂಭಾವನೆ ಕೊಡುತ್ತಿದ್ದರು ಅವರ ಕಾಲ ಯಾವಾಗ ಮುಗಿಯಿತೋ ಹೇಳಲಾರೆ ಬಹುಶಃ ಬೆಂಗಳೂರಿಗೆ ಮೊದಲನೆಯ ಪ್ಲೇಗ್ ಬಂದಾಗ ಸಾವಿರದ ಎಂಟುನೂರ ತೊಂಬತ್ತೆಂಟು ಆಗಿರಬೇಕೆಂದು ಊಹಿಸಿದ್ದೇನೆ ಬೆಂಗಳೂರಿನಲ್ಲಿ ನೋಡಿದ ಎರಡನೇ ಹೋಟೆಲು ವೆಂಕಣ್ಣನವರದು ಇವರು ಬ್ರಾಹ್ಮಣರು ಇವರ ಫೋಟೋಲ್ಲಿದ್ದದ್ದು ಚಿಕ್ಕಪೇಟೆಯಿಂದ ಆರ್ಕಾ ಶ್ರೀನಿವಾಸ ಚಾರು ರಸ್ತೆಯೊಳಕ್ಕೆ ತಿರುಗಿದರೆ ಎಡಪಕ್ಕದ ನಾಲ್ಕನೆಯದೋ ಐದನೆಯದೋ ಮನೆ ಅಲ್ಲಿ ಗವರ್ನಮೆಂಟ್ ಅಡ್ವೊಕೇಟ್ ಎಸ್ ನಾರಾಯಣರಾಯರ ಮನೆ ಇತ್ತು ಅದು ಗಾರೆಯ ಮನೆ ಆ ಕಾಲಕ್ಕೆ ಭಾರಿ ಮನೆ ಆ ಮನೆಯಲ್ಲಿ ಪಶುಪತಿ ಅಯ್ಯರ್ ಎಂಬ ಪ್ರಸಿದ್ಧರು ಕೆಲವು ಕಾಲ ಮಿಲ್ಲಿನೂಲು ವ್ಯಾಪಾರವನ್ನು ಲೇವಾದೇವಿಯನ್ನು ನಡೆಸುತ್ತಿದ್ದರು ಪಶುಪತಿ ಅಯ್ಯರವರು ಮದ್ರಾಸಿನವರು ಅವರು ಆ ಕಾಲದ ರಾಜಕಾರಣಿಗಳಿಗೆ ಸಹಾಯವಾಗಿದ್ದರು ವಿ ವಿ ಎಸ್ ಅಯ್ಯರ್ ಸುಬ್ರಹ್ಮಣ್ಯ ಭಾರತೀಯರ್ ಇ ಎಲ್ ಅಯ್ಯರ್ ಮೊದಲಾದ ಕಿಂಚಿತ್ ಕಾಂತಿಕಾರಕ ದೇಶಭಕ್ತರು ಆ ಗುಂಪಿಗೆ ಸೇರಿದವರು ಪಶುಪತಿ ಅಯ್ಯರ್ ಇದ್ದ ದಕ್ಷಿಣ ಪಾರ್ಶ್ವದಲ್ಲಿ ಅದಕ್ಕೆ ಅಂಟಿಕೊಂಡಂತೆ ಇದ್ದದ್ದು ವೆಂಕಣ್ಣನ ಹೋಟೆಲ್ ಮನೆ ಈಗ ನಾನು ಹೇಳುತ್ತಿರುವುದು ಸಾವಿರದ ಒಂಬೈನೂರ ಐದು ಆರರ ಮಾತನ್ನು ರಿಜಿಸ್ಟ್ರೇಷನ್ ಆಗ ನಾನು ಆಸವಿದ್ದದ್ದು ವಾಸವಿದ್ದದ್ದು ಚಾಮರಾಜಪೇಟೆಯಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಆಗಾಗ ವೆಂಕಟಯ್ಯನವರ ಪ್ರಶಂಸೆ ಬರುತ್ತಿತ್ತು ಮನೆಗೆ ಹೊತ್ತಾಗಿ ಬಂದರೆ ಹೋಗಿ ಹೋಗಿದ್ದೇನೋ ವೆಂಕಟನ ಹೋಟೆಲಿಗೆ ಎನ್ನುವರು ಏನೋ ಹೊಡೆದು ಬಂದಿದ್ದಿ ವೆಂಕಟನ ಹೋಟೆಲಿನಲ್ಲಿ ಅದಕ್ಕೆ ಹಸುವಿಲ್ಲ ಹೀಗೆ ಪದೇ ಪದೇ ವೆಂಕಟ್ಣವರ ಸ್ಮರಣೆ ನನಗೆ ಅದರಿಂದ ಕುತೂಹಲ ಕೆರಳಿ ಒಬ್ಬ ಸ್ನೇಹಿತನನ್ನು ಕೇಳಿದೆ ಅಲ್ಲಿಗೆ ಕರೆದುಕೊಂಡು ಹೋಗೆಂದು ಆತ ಹೇಳಿದ ಮುಂದಿನ ಭಾನುವಾರ ಕರೆದುಕೊಂಡು ಹೋಗುತ್ತೇನೆ ನಾನು ಅಷ್ಟು ತಡೆಯಾಕೆ ಆತ ವೆಂಕಟನ ಹೋಟೆಲಿನಲ್ಲಿ ಯಾವಾಗೆಂದರೆ ಆಗ ಜಾಗ ಸಿಗುವುದಿಲ್ಲ ಮೊದಲೇ ಹಣ ಕೊಟ್ಟು ಹೆಸರನ್ನು ರಿಜಿಸ್ಟರ್ ಮಾಡಿಸಿರಬೇಕು ಅದರಂತೆ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಯೊಳಗಾಗಿ ಎಷ್ಟು ಜನ ಹೋಗುತ್ತೇವೆಂದು ನಿಷ್ಕರ್ಷೆ ಾಗಿ ಹೇಳಿ ನಾಲ್ಕಾಣೆ ಅಥವಾ ಎಂಟಾಣೆ ಮುಂಗಡ ಕೊಟ್ಟು ಲೆಕ್ಕದಲ್ಲಿ ಹೆಸರು ಬರೆಯಿರಬೇಕು ನನ್ನ ಮೊದಲ ಭೇಟಿ ಹೀಗೆ ಒಂದು ಭಾನುವಾರ ನನ್ನ ಸ್ನೇಹಿತ ಶೇಷಗಿರಿ ಏರ್ಪಾಟು ಮಾಡಿ ನನ್ನನ್ನು ಕರೆದುಕೊಂಡು ಹೋದ ಬೆಳಿಗ್ಗೆ ಗಂಟೆ ಇರಬಹುದು ವೆಂಕಣ್ಣನವರು ಯಾವ ಸಿಬ್ಬಂದಿಯನ್ನು ಇಟ್ಟುಕೊಂಡಿರಲಿಲ್ಲ ನಮ್ಮನ್ನು ನೋಡಿದ ಕ್ಷಣವೇ ಕೇಳಿದರು ನೀವು ಬ್ರಾಹ್ಮಣರೋ ಹೌದು ಸ್ನಾನವಾಗಿದೆಯೋ ಆಗಿದೆ ಹಣೆಯ ಮೇಲೆ ವಿಭೂತಿ ಹಾಕಿಲ್ಲ ಅಲ್ಲಿ ಡಬ್ಬಿಯಲ್ಲಿದೆ ಹಚ್ಚಿಕೊಳ್ಳಿ ನಾನು ವಿಭೂತಿ ಹಚ್ಚಿಕೊಂಡೆ ಆ ವೇಳೆಗೆ ನಮಗೆ ಹಿಂದೆಯೇ ಬಂದವರು ಮೂರು ಮಂದಿ ಗೋಡೆಗೆ ಒಗಿಕೊಂಡು ನರದ ಮೇಲೆ ಕುಳಿತಿದ್ದರು ನಾವಿಬ್ಬರು ಅವರ ಜೊತೆಗೆ ಸೇರಿದೆವು ವೆಂಕಣ್ಣನವರು ಒಬ್ಬೊಬ್ಬರಿಗೂ ಒಂದೊಂದು ಚೂರು ಬಾಳೆ ಕೊಟ್ಟರು ಅಡಿಗೆ ಕೋಣೆಯಿಂದ ಬಿಸಿ ದೋಸೆ ತಂದು ನಮಗಿಂತ ಹಿಂದೆ ಬಂದಿದ್ದ ಮೂವರಿಗೂ ಕ್ರಮವಾಗಿ ಎರಡೆರಡು ದೋಸೆ ಬೆಳೆಸಿದರು ಜೊತೆಯಲ್ಲಿ ಚಟ್ನಿ ಆಮೇಲೆ ನಮ್ಮ ಸರದಿ ಪಲಾಯನ ಈ ಸರದಿಗೆ ಸಾಮಾನು ಬರುವಷ್ಟರೊಳಗಾಗಿ ಮತ್ತೊಬ್ಬನು ಅಲ್ಲಿಗೆ ಬಂದರು ನನ್ನ ಸ್ನೇಹಿತ ಮೊಣಕೈಯನ್ನು ತಿವಿದು ನಿಮ್ಮ ದೊಡ್ಡಪ್ಪ ಬರುತ್ತಿದ್ದಾನೆ ಎಂದ ನಾನು ಆ ಮಾತನ್ನು ಕೇಳಿದ ಕೂಡಲೇ ಚೇಳು ಕಳಿದಂತೆ ಎದ್ದು ಓಡಿದೆ ನನ್ನ ಸ್ನೇಹಿತನು ಬಂದ ದೊಡ್ಡಪ್ಪ ಎಂಬವರು ನನ್ನ ತಂದೆಯ ಜ್ಞಾತಿ ಅವರಿಗೆ ಅಣ್ಣನ ಆತನ ಹೆಸರು ಶೀನಪ್ಪ ಸೋಮತ್ತನಹಳ್ಳಿಯವರು ಶಿವಪ್ಪನವರನ್ನು ನಾನು ಅದುವರೆಗೆ ನೋಡಿರಲಿಲ್ಲ ಅವರ ಹೆಸರನ್ನು ಕೇಳಿದ್ದೆ ಶೀನಪ್ಪನವರು ಸ್ನಾನ ಮಾಡಿ ಅನೇಕ ಮುಗಿಸಿಕೊಂಡು ಬಂದಿದ್ದವರು ಹಣೆಯ ತುಂಬ ವಿಭೂತಿ ಸ್ನಾನ ಮಾಡಿ ನೀರು ಗಂಟು ಹಾಕಿ ಇಳಿಬಿಟ್ಟಿದ್ದ ತಲೆಗೂದಲು ತಲೆಯ ಮೇಲೆ ರುಮಾಲು ಮೈಗೆ ಕೋಟು ರೇಷ್ಮೆಯ ವಸ್ತ್ರ ಎರಡು ಕೈಗಳಲ್ಲಿ ಉಂಗುರ ಅವರಿಗಿದೆ ಹೊತ್ತೆಯಾದರೂ ಮಂಡಿಯ ಗುಮಾಸಗಿರಿ ಅದು ಭಾರಿ ಮಂಡಿ ಶಿವಿನಪ್ಪನವರು ತಕ್ಕ ಮಾತ್ರ ಉಪ್ಪನ್ನರು ಮನೆ ಜಮೀನು ಇದ್ದವರು ಜರ್ಬುದಾರಿ ಸ್ವಭಾವದವರು ಸಂಪ್ರದಾಯ ನಿಷ್ಠರು ಭಾನುವಾರ ಭಾನುವಾರ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು ಈ ವಿಷಯವೆಲ್ಲ ನನಗೆ ಅನಂತರ ತಿಳಿದು ಬಂದದ್ದು ಅವರು ಹೋಟೆಲ್ ಹೋಟೆಲಿನೊಳಕ್ಕೆ ನಾನು ಹೊರಕೆ ಓಡಿದ್ದರ ಕಾರಣ ಹಿರಿಯರಿಗೆ ಹೋಟೆಲಿನಲ್ಲಿ ಕಾಣಿಸಿಕೊಳ್ಳಬಾರದೆಂಬುದು ಇದು ಆ ಕಾಲದ ಸಾಮಾಜಿಕ ಚರ್ಯೆ ಹೋಟೆಲಿಗೆ ಹೋಗಿ ತಿಂಡಿ ತಿನ್ನುವುದು ಉತ್ತಮ ದರ್ಜೆಯಲ್ಲ ಅದು ಅಷ್ಟು ಶ್ಲಾ ಎಂದು ಆಗಿನ ಜನಕ್ಕಿದ್ದ ಅಭಿಪ್ರಾಯ ಹೋಟೆಲ್ಗೆ ಹೋಗಬೇಕಾದವರು ಪರಸ್ಥಳದಿಂದ ಬೆಂಗಳೂರಿಗೆ ಬಂದು ಬೇರೆಲ್ಲಿಯೋ ಆಶ್ರಯ ಕಾಣದವರು ಮತ್ತು ಶೀನಪ್ಪನವರಂತೆ ಬಿದುರರು ಹೋಟೆಲು ಊಟ ಸದಾಚಾರಕ್ಕೆ ಸಲ್ಲದು ಇದು ಆಗ ಇದ್ದ ಅಭಿಪ್ರಾಯ ನಾನು ಅದರಂತೆ ನಡೆದೆ ವೆಂಕಣ್ಣನವರ ಹೋಟೆಲಿನಿಂದ ಹೊರಗೆ ಬಂದ ನಾವಿಬ್ಬರು ಹೋಗದೆ ಅಲ್ಲಿ ಇಲ್ಲಿ ನಿಂತೆವು ಹದಿನೈದು ಇಪ್ಪತ್ತು ನಿಮಿಷ ನಮ್ಮ ಶ್ರೀನಪ್ಪನವರು ಅಲ್ಲಿಂದ ಹೊರಟು ಹೋದದ್ದನ್ನು ನೋಡಿ ಮತ್ತೆ ಒಳಕ್ಕೆ ಹೋದೆವು ವೆಂಕಣ್ಣನವರು ನಮ್ಮನ್ನು ಕೇಳಿದರು ಅದಕ್ಕೆ ಕಳ್ಳರ ಹಾಗೆ ಓಡಿ ಹೋದಿರಿ ಇದ್ದ ಸಂಗತಿಯನ್ನು ಹೇಳಿದೆವು ವೆಂಕಣ್ಣನವರು ಓಹೋ ಹಾಗೆ ಶ್ರೀನಪ್ಪನವರಿಗೆ ಹೇಳಲೋ ಎಂದರು ನಾವು ನಗುತ್ತಿದ್ದೆವು ಆಮೇಲೆ ನಮ್ಮ ದೋಸೆಯ ಸರದಿಯು ನಡೆಯಿತು ಪಕ್ವ ಬಹು ಸೊಗ ಸೊಗಸಾಗಿತ್ತು ಪಕ್ವ ಶುಚಿ ಇವೆರಡು ದೊಡ್ಡ ಗುಣಗಳಲ್ಲವೆ ವ್ಯವಸ್ಥೆ ವೆಂಕಟನವರ ಹೋಟೆಲಿನಲ್ಲಿ ಸಣ್ಣ ಸಣ್ಣ ಮರದ ಹಲಗೆಯ ತಡಕೆಗಳಿಂದ ಮೂರು ಭಾಗ ಮಾಡಿದ್ದರು ಅಡಿಗೆ ಕೋಣೆಯ ಬಾಗಿಲ ಮುಂದಿನದು ಮೊದಲ ವಿಭಾಗ ಅದಕ್ಕೆ ಬ್ರಾಹ್ಮಣರಿಗೆ ಎಂದು ಚೀಟಿಯ ತಗಿಲಿ ಹಾಕಿದ್ದರು ಎರಡನೆಯ ಕಂಪಾರ್ಟ್ಮೆಂಟು ಲೌಕಿಕ ಬ್ರಾಹ್ಮಣರಿಗೆ ಮೂರನೆಯದು ಬ್ರಾಹ್ಮಣೇತರರಿಗೆ ಮೂರನೆಯದರಿಂದ ಆಚೆಗೆ ಒಂದು ಸ್ಟೂಲಿನ ಮೇಲೆ ದೊಡ್ಡ ನೀರಿನ ಡಬ್ಬ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಬಕೆಟು ಇನ್ನೊಂದು ಸ್ಟೂಲಿನ ಮೇಲೆ ಕಾಗದದಲ್ಲಿ ಒಂದು ಸ್ಟೋ ಸೀಗೆ ಪುಡಿ ಒಂದು ಚೂರು ಹಳ ಹಳೆಯ ಪಂಚೆ ದೋಸೆ ತಿಂದವರು ತಮ್ಮ ಎಲೆಯನ್ನು ತಂದು ಆ ಬಕೆಟ್ಟಿನಲ್ಲಿ ಹಾಕತಕ್ಕದ್ದು ಅನಂತರ ಸೀಗೆ ಪುಡಿ ಕೊಂಚ ತೆಗೆದು ಡಬ್ಬ ನಲ್ಲಿ ತಿರುಗಿಸಿ ಕೈ ತೊಳೆದುಕೊಂಡು ಇಷ್ಟವಿದ್ದರೆ ಆ ಪಂಚೆಚೂರಿನಲ್ಲಿ ಒರೆಸಿಕೊಂಡು ಮತ್ತೆ ತಾವಿದ್ದ ಜಾಗದಲ್ಲಿ ಕೂಡತಕ್ಕದ್ದು ಈಗ ಕಾಫಿ ಲೋಟಗಳಲ್ಲಿ ಕಾಫಿ ಸೇವಿಸುವಾಗ ತುಟಿ ಅಂಟಬಾರದು ಮೇಲಕ್ಕೆತ್ತಿ ಕುಡಿಯತಕ್ಕದ್ದು ನಾವು ಕೊಂಚೂ ಉತ್ಪ್ರೇಕ್ಷೆ ಮಾಡುತ್ತಿಲ್ಲ ವೆಂಕಣ್ಣನವರು ಬಹಳ ಕಟ್ಟುನಿಟ್ಟಿನ ಆಸಾಮಿ ಯಾರಾದರೂ ಈ ನಿಯಮವನ್ನು ಸಡಿಲಿಸಿಯಾನೆಂದು ತೋರಿದರೆ ಅವರು ನಿರ್ದಾಕ್ಷಿಣ್ಯವಾಗಿ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಬನ್ನಿ ಎನ್ನುವರು ಆದದ್ದರಿಂದ ಆ ಹೋಟೆಲಿಗೆ ಹೋಗುತ್ತಿದ್ದವರು ರುಚಿಯ ಜೊತೆಗೆ ಶುಚಿಯನ್ನು ನೋಡುತ್ತಿದ್ದ ಜನ ಅದೇನೂ ಜನತಾ ಹೋಟೆಲ್ ಆಗಿರಲಿಲ್ಲ ಮೇನು ವೆಂಕಟ್ಣನವರಿಗೆ ಜನತಾ ಬೇಕಾಗಿಯೂ ಇರಲಿಲ್ಲ ಭಾನುವಾರ ಬಿಟ್ಟು ಮಿಕ್ಕ ದಿನಗಳಲ್ಲಿ ನಾಲ್ಕು ಮಂದಿಯೋ ಐದು ಮಂದಿಯೋ ಊಟಕ್ಕೆ ಬರುತ್ತಿದ್ದರು ಆರನೆಯವರನ್ನು ವೆಂಕಣ್ಣನವರು ಸೇರಿಸುತ್ತಲೇ ಇರಲಿಲ್ಲ ಶನಿವಾರ ಮಧ್ಯಾಹ್ನ ಚಿರು ತಿಂಡಿಗಾಗಿ ಬರುವವರಿಗೆ ಸಾಮಾನ್ಯವಾಗಿ ಎರಡು ತಿಂಡಿ ರವೆಉುಂಡೆ ಮತ್ತು ಕೊಡುಬಳೆ ಅಥವಾ ಹೆಸರುಂಡೆ ಓಮಪಡಿ ಅಥವಾ ಸಜ್ಜಪ್ಪ ಮತ್ತು ಖಾರದವಲಕ್ಕಿ ಈ ತಿಂಡಿಗಳು ಐದು ಗಂಟೆಯ ವೇಳೆಗೆ ಮುಗಿದು ಹೋಗು ಹೋಗಿರುತ್ತಿದ್ದೆವು ನಾನೇ ಐದು ಕಾಲರ ಸುಮಾರಿಗೆ ಹೋಗಿ ಬರಿಗೆ ಆಡಿಸಿದ್ದನ್ನು ನೋಡಿಕೊಂಡು ಬಂದೆ ಭಾನುವಾರವಂತೂ ಮೇಲೆ ಹೇಳಿರುವ ಹಾಗೆ ಒಂದು ಮಿತವಾದ ಸಂಖ್ಯೆಗೆ ದೋಸೆ ಚಿಟ್ನಿ ಕಾಫಿ ಇದಿಷ್ಟೇ ಅಲ್ಲಿಯ ವಿತರಣೆ ವೆಂಕಣ್ಣನವರನ್ನು ಅವರ ಸ್ನೇಹಿತರು ಕೇಳಿದ್ದುಂಟು ಊರಿನಲ್ಲಿ ಹೋಟೆಲುಗಳು ಹೊಸ ಹೊಸದಾಗಿ ಬರುತ್ತಿವೆ ನೀವು ವ್ಯಾಪಾರವನ್ನು ಬಡಾವಣೆ ಮಾಡಬಾರದೆ ವೆಂಕಣ್ಣನವರ ಉತ್ತರವನ್ನು ನಾನು ಕೇಳಿದ್ದೇನೆ ಸಾಗುಸ್ವಾಮಿ ನನ್ನ ಹೊಟ್ಟೆಗೆ ಎಷ್ಟು ಸಂಪಾದನೆ ಹೆಚ್ಚು ಸಂಪಾದನೆ ಹೊರಟು ಆಚಾರ ನಿಯಮ ಕಳೆದುಕೊಳ್ಳು ಕಳೆದುಕನ್ನುತ್ತೀರಾ ದೇವರು ಕೊಟ್ಟಷ್ಟು ಸಾಕು ದೋಸೆಗಳ ಪೈಪೋಟಿ ನಾನು ಮೇಲೆ ಹೇಳಿದ ಕಾಲದಿಂದ ಎರಡು ಮೂರು ವರ್ಷ ಕಳೆದ ಮೇಲೆ ಹೋಟೆಲ್ ವ್ಯಾಪಾರದಲ್ಲಿ ಒಂದು ಸ್ಪರ್ಧೆಯುಂಟಾಯಿತು ಕಾಳಮ್ಮನಗುಡಿ ಹತ್ತಿರದ ಒಂದು ಅಂಗಡಿಗೂ ಚಿಕ್ಕಪೇಟೆಯ ಒಂದು ಅಂಗಡಿಗೂ ಕ್ರಯದ ವಿಷಯದಲ್ಲಿ ತಕರಾರು ನಡೆಯಿತು ಆರು ಕಾಸಿಗೆ ಒಂದು ದೋಸೆ ಪಲ್ಯ ಒಂದು ಕಡೆ ಐದು ಕಾಸಿಗೆ ದೋಸೆ ಪಲ್ಯ ಇನ್ನೊಂದು ಕಡೆ ಆರು ಕಾಸಿನವನು ನಾಲ್ಕು ಕಾಸಿಗೆ ಇಳಿಸಿದ ಐದು ಕಾಸಿನವನು ಮೂರು ಕಾಸಿಗೆ ಇಳಿಸಿದ ಒಂದೆರಡು ತಿಂಗಳು ಇದು ನಡೆಯಿತು ಆಮೇಲೆ ಒಂದು ಸುದ್ದಿ ಹುಟ್ಟಿತು ಅವನ ಅಂಗಡಿಯಲ್ಲಿ ದೋಸೆ ರುಚಿ ಎನ್ನುತ್ತೀರಿ ಹೇಗೆ ಗೊತ್ತಿದೆಯೇ ಅದಕ್ಕೆ ಮೊಟ್ಟೆ ಬಿದ್ದಿರುತ್ತದೆ ಹೀಗೆ ಸುದ್ದಿ ಹಬ್ಬಿದ ಮೇಲೆ ವ್ಯಾಪಾರ ಎರಡು ಕಡೆಯೂ ಇಳಿದು ಹೋಯಿತು ಒಂದೆರಡು ತಿಂಗಳ ಕೋಲಾಹಲ ಇದು ಅನಂತರ ಹೋಟೆಲ್ ವ್ಯಾಪಾರದಲ್ಲಿ ಹೆಸರಿಗೆ ಬಂದದ್ದು केटी टी अवर हिंदू काफी क्लब